ಕಾರಣಾಂತರ್ಯಾಮಿ ಸ್ತೂಲ ಅವತಾರ ವ್ಯಾಪ್ತಾಂಶಾದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತಾನಂದ ಸ್ಥೂಲ ನಿಸಾರ ಆರು ರಸಗಳನ್ನು ಅರ್ಪಿಸಲ್ಪರಿಗಿ ರಹಸ್ಯವ ಪೀಳದೆ ಸದಾ ಅಪಾರ ಮಹಿಮಲ ರೂಪಗುಣಗಳ ನೇನೆದು ಸುಖಿಸುತ್ತೀರು ಕಾರಣ ಅಂತರ್ಯಾಮಿ ಅವತಾರ ವ್ಯಾಪ್ತ ಹೀಗೆ ಅನೇಕ ರೂಪಗಳು ಪರಮಾತ್ಮನಿಗೆ ಅನಂತ ರೂಪಗಳು ಆ ರೂಪಗಳಿಗೆ ಸಾರ ಶುಭ ಪ್ರವಿವಿಕ್ತ ಆನಂದ ಸ್ತೂಲ ಮತ್ತು ನಿಸ್ಸಾರ ಅಂತ ಆರು ರಸಗಳನ್ನು ಅರ್ಪಿಸು ಈ ರಹಸ್ಯ ಪ್ರಮೇಯವನ್ನು ಅಲ್ಪರಿಗೆ ಅಂದರೆ ಅಜ್ಞಾನಿಗಳಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇರ್ತಕ್ಕಂಥವರಿಗೆ ನಾಸ್ತಿಕರಿಗೆ ಹೇಳದೇ ಸರ್ವೋತ್ತಮನಾದ ಅಪಾರ ಮಹಿಮಾಸಂಪನ್ನನಾದ ಭಗವಂತನ ಗುಣರೂಪಗಳನ್ನು ನೆನೆದು ಸಂತೋಷಪಡು ಸಾರ ಮೊದಲಾಗಿರ್ತಕ್ಕಂಥ ಆರು ರಸಗಳು ಪರಮಾತ್ಮನಿಗೆ ಆ ರಸಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಪರಮಾತ್ಮನ ರೂಪಗಳು ಅನಂತ ಇಲ್ಲಿ ಈ ಪದ್ಯದಲ್ಲಿ ಹೇಳಿರೋದು ಕಾರಣ ಅಂತರ್ಯಾಮಿ ಸ್ತೂಲ, ಅವತಾರ ವ್ಯಾಪ್ತ ಅಂಶ ಇಷ್ಟು ಹೇಳಿ ಅಂಶ ಆದಿ ಅಂಶವೇ ಮೊದಲಾದ ಅನೇಕ ರೂಪಗಳು ಅಂತ ತಿಳಿಸ್ತಾರೆ ಆ ಎಲ್ಲ ರೂಪಗಳಿಗೂ ಕೂಡ ಈ ಆರು ರಸಗಳನ್ನೇ ಅರ್ಪಣೆ ಮಾಡಬೇಕು ಅಂತ ಇದೇ ದಾಸರೆ ಫಲವಿದು ಬಾಳಿಸುವುದಕ್ಕೆ ಹೇಳಿದಾಗ ಕಾರಣ ಕಾರ್ಯಾಂತರ್ಗತ ಅಂಶ ಅವತಾರ ಆವೇಶ ಸಹಜ ಪ್ರೇರಕ ಪ್ರೇರ್ಯಾಹ್ವಯ ಸರ್ವತ್ರ ವಿಕಾರವಿಲ್ಲದಲೆ ತೋರುವನೆಂಬುದೇ ಫಲವಿದು ಬಾಳುವುದಕ್ಕೆ ಅಂತ ಕಾರಣ ಕಾರ್ಯ ಅಂತರ್ಗತ ಅಂಶ ಅವತಾರ ಆವೇಶ ವಿಹಿತ ಸಹಜ ಪ್ರೇರಕ ಪ್ರೇರ್ಯ ಹೀಗೆ ಅನಂತ ರೂಪಗಳನ್ನು ಹೇಳಿ ವಿಕಾರವಿಲ್ಲದಲ್ಲೇ ತೋರುವನೆಂಬುದೇ ಪರಮಾತ್ಮ ಇಷ್ಟೆಲ್ಲ ರೂಪ ಅವತಾರಗಳನ್ನು ಪ್ರಕಟ ಮಾಡಿದರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಇಲ್ಲ ಅಂತಹ ಪರಮಾತ್ಮನಿಗೆ ಈ ಆರು ರಸಗಳನ್ನು ಅರ್ಪಣೆ ಮಾಡು ಅದನ್ನು ಅಲ್ಪರಿಗೆ ಹೇಳಬೇಡ ಅಂತ ಎಚ್ಚರಿಕೆಯ ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾರೆ ಕಾರಣರೂಪ ಅಂತ ಯಾವುದು ಅಂದರೆ ಸೃಷ್ಟಿ ಪೂರ್ವದಲ್ಲಿ ಪ್ರಳಯ ಪರಮಾತ್ಮ ಮಲಗಿದ್ದ ಅಂತ ಶಾಸ್ತ್ರ ವರ್ಣನೆ ಮಾಡ್ತಾ ಇದೆ ಅಂತಹ ಸರ್ವಕಾರಣನಾಗಿರ್ತಕ್ಕಂಥ ನಾರಾಯಣನ ಮೂಲ ರೂಪವೇ ಕಾರಣರೂಪ ಆಸೀದುದಾರ ಗುಣವಾರಿದಿರ ಪ್ರಮೇಯೋ ನಾರಾಯಣ ಆ ರೂಪವನ್ನು ಕಾರಣರೂಪ ಅಂತ ತಿಳಿಸ್ತಾರೆ ಇನ್ನು ಗೀತೆಯಲ್ಲಿ ಎಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತನ ರೂಪವನ್ನು ತಿಳಿಸ್ತಾರೆ ಈಶ್ವರ ಸರ್ವಭೂತ ನಮ್ಮ ಹೃದ್ದೇಶೆ ಅರ್ಜುನ ತಿಷ್ಟತೇ ಇದು ಅಂತರ್ಯಾಮಿ ರೂಪ ಎಲ್ಲ ಜೀವರ ಬಿಮ್ಮನಾಗಿ ಭಗವಂತ ಇರುವಂಥವನು ಸ್ಥೂಲ ರೂಪ ಯಾವುದು ಅಂದರೆ ಬ್ರಹ್ಮಾಂಡದಲ್ಲಿ ಯಾವ ರೀತಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೋ ಆ ಪದ್ಮನಾಭನ ವಿರಾಟ್ ರೂಪವೇ ಸ್ಥೂಲ ರೂಪ ಧ್ಯಾನಕ್ಕೆ ಪೂರ್ವಭಾವಿಯಾಗಿ ಧಾರಣದಲ್ಲಿ ಈ ಸ್ಥೂಲ ರೂಪದ ಪಾದಾದಿ ಅವಯವಗಳ ಧಾರಣ ಮಾಡೋದು ವಿಹಿತ ಅಂತ ತಿಳಿಸ್ತಾ ಇದೆ ಶಾಸ್ತ್ರ ಪಾತಾಲಮೇತ ಹಿ ಪಾದಮೂಲಂ ಅಂತ ಇಂತಹ ವಿರಾಟ್ ರೂಪಕ್ಕೆ ಸ್ತೂಲ ರೂಪ ಅಂತ ಕರೆಯೋದು ಇನ್ನು ಅವತಾರ ರೂಪಗಳು ವಟಪತ್ರಶಾಹಿಯಾಗಿರ್ತಕ್ಕಂಥ ಮೂಲರೂಪಿ ನಾರಾಯಣ ತಾನೇ ಕಾರಣರೂಪನಾಗಿದ್ದರಿಂದ ಮೊದಲಿಗೆ ಬ್ರಹ್ಮಾಂಡ ಸೃಷ್ಟಿಗಿಂತ ಪೂರ್ವದಲ್ಲಿ ಶುದ್ಧ ಸೃಷ್ಟಿಯಲ್ಲಿ ವಾಸುದೇವಾದಿ ಅನಂತರೂಪಗಳನ್ನು ಮತ್ಸ್ಯಾದಿ ದಶಾ ಅವತಾರಗಳು ಕೇಶವಾದಿ ಇಪ್ಪತ್ನಾಲ್ಕು ನಾರಾಯಣಾದಿ ಐದು ವಿಶ್ವಾದಿ ಎಂಟು ಅಜಿತಾದಿ ಅನಂತ ರೂಪಗಳು ಹೀಗೆ ಅನಂತ ಅವತಾರ ರೂಪಗಳನ್ನು ಪ್ರಕಟ ಮಾಡ್ತಾನೆ ಒಂದು ದೀಪದಿಂದ ಸಾವಿರ ಲಕ್ಷ ದೀಪಗಳನ್ನು ಹಚ್ಚಿದರೆ ಮೂಲ ದೀಪದಲ್ಲಿ ಆಗಲಿ ಈ ಆಮೇಲೆ ಹಚ್ಚಿರುವಂತಹ ದೀಪಗಳಲ್ಲಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಹೇಗೆ ಇಲ್ಲವೋ ಹಾಗೆ ಪರಮಾತ್ಮನ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದವನ್ನು ಅಲ್ಲಿ ತಿಳಿಯುವಂತೆ ಇಲ್ಲ ಮೂಲ ರೂಪದಿಂದ ಆವಿರ್ಭಾವವನ್ನು ಮಾಡ್ತಾನೆ ಲಯಕಾಲದಲ್ಲಿ ಮತ್ತೆ ತನ್ನೊಳಗೆ ತಾನು ಸೇರಿಸ್ಕೋತಾನೆ ಮುಂದೆ ಶ್ವಾಸಸಂಧಿಯಲ್ಲಿ ತಿಳಿಸುವಂತೆ ಉದದಿಯೊಳಗೂರ್ಮಿಗಳು ತೋರ್ಪಂತದಲ್ಲಿ ಹಂಸ ಹರಿ ಉದ್ಗೀತ ಹಯಭದನ ಕೃಷ್ಣಾದಿ ಅಮಿತಾವತಾರಗಳು ಪದುಮನಾಭನುಳಿರ್ತಿವು ನಿತ್ಯದಲ್ಲಿ ಅಂತ ಸಮುದ್ರದಲ್ಲಿ ಅಲೆಗಳು ಹೇಗೆ ಒಂದಾದ ಮೇಲೊಂದೇ ಬರುತ್ತೆ ಮತ್ತೆ ಹೋಗಿ ಸಮುದ್ರವನ್ನೇ ಸೇರತ್ತೋ ಆ ಸಮುದ್ರಕ್ಕೂ ಆ ಸಮುದ್ರದ ಅಲೆಗಳಿಗೂ ಯಾವ ರೀತಿಯಾಗಿ ಅಭೇದ ಚಿಂತನೆಯೋ ಅದೇ ರೀತಿಯಾಗಿ ಮೂಲರೂಪ ರೂಪ ಪದ್ಮನಾಭ ರೂಪದಿಂದ ಅಲೆಗಳೋಪಾಧಿ ಅನಂತ ರೂಪಗಳು ಪ್ರಕಟ ಆಗತ್ತೆ ಮತ್ತು ಹೋಗಿ ಮೂಲ ರೂಪವನ್ನೇ ಹೀಗೆ ಭಗವಂತನ ಅನಂತ ಅವತಾರ ರೂಪಗಳಲ್ಲಿ ಅಭೇದ ಚಿಂತನೆಯನ್ನು ಮಾಡಬೇಕು ಎಲ್ಲವೂ ಕೂಡ ಮೂಲ ರೂಪದಿಂದ ಈ ರೂಪಗಳು ಸೃಷ್ಟಿಕಾಲದಲ್ಲಿ ಆಯಾ ಪದಾರ್ಥಗಳನ್ನು ಸೃಷ್ಟಿ ಮಾಡಿದಾಗ ಅದರೊಳಗೆ ಅದೇ ಕಾರ ಆಕಾರದಿಂದ ಪರಮಾತ್ಮ ಪ್ರವೇಶವನ್ನು ಮಾಡ್ತಾನೆ ತದ್ರೂಪ ತದಾಕಾರ ತತ್ ಶಬ್ದಚನಾಗಿ ಇರ್ತಾನೆ ಅದೇ ರೀತಿಯಾಗಿ ಹೊರಗೂ ಕೂಡ ದಶರತ ವಸುದೇವ ಮೊದಲಾದವರಲ್ಲಿ ಪ್ರತ್ಯಕ್ಷವಾಗಿಯೂ ಕೂಡ ಪ್ರಕಟನಾಗ್ತಾನೆ ಇವೆಲ್ಲವೂ ಕೂಡ ಅವತಾರ ರೂಪಗಳು ಅಂತ ತಿಳಿಸ್ತಾರೆ ವ್ಯಾಪ್ತ ರೂಪ ಅಂದರೆ ನವ ಆವರಣದ ಆಚೆಯೂ ಇರ್ತಕ್ಕಂಥ ಅವ್ಯಾಕೃತ ಆಕಾಶದಲ್ಲಿ ಸರ್ವತ್ರ ವ್ಯಾಪ್ತವಾಗಿರುವಂಥ ರೂಪಕ್ಕೆ ವ್ಯಾಪ್ತ ರೂಪ ಅಂತ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾ ಅಥ ಪುರುಷ ಸೂಕ್ತ ಏನು ವರ್ಣನೆ ಮಾಡ್ತಾ ಇದೆ ಅದು ವ್ಯಾಪ್ತ ರೂಪ ಅಂಶ ರೂಪಗಳು ಅಂಥೇಳಿದ್ರೆ ಪ್ರಳಯೋದಕದಲ್ಲಿ ಮಲಗಿರ್ತಕ್ಕಂಥ ಪರಮಾತ್ಮನ ಪದ್ಮನಾ ವಿರಾಟ್ ರೂಪದಿಂದ ಶ್ವೇತ ಇರುವಂತ ನಾರಾಯಣ ವಾಸುದೇವ ವೈಕುಂಠ ಮೊದಲಾಗಿರ್ತಕ್ಕಂಥ ರೂಪಗಳು ಪ್ರಾದುರ್ಭಾವವನ್ನು ಹೊಂದುತ್ತವೆ ಅವುಗಳು ಅವುಗಳಿಂದ ಕೇಶಾದಿ ಅವಯವಗಳಿಂದ ಶುಕ್ಲಕೇಶ ಅವತಾರ ಕೃಷ್ಣಕೇಶ ಅವತಾರ ಅಂತ ಹೇಳ್ತೀವಲ್ಲ ಹಾಗೇ ಪರಮಾತ್ಮನ ಅವಯವಗಳಿಂದ ನಾನಾ ರೂಪಗಳು ನರ ನಾರಾಯಣಾದಿ ರೂಪಗಳೆಲ್ಲೋ ಪ್ರಾದುರ್ಭಾವ ಈ ನಾರಾಯಣಾದಿ ರೂಪಗಳು ಕೂಡ ವಿರಾಟ್ ರೂಪದ ಅಂಶಗಳು ಅಂತ ತಿಳಿಸ್ತಾರೆ ಅಂಶಾದಿ ರೂಪ ಅಂದರೆ ಆದಿ ಅಂದರೆ ಇದೇ ಮೊದಲಾದ ಅಂತ ಈ ರೀತಿಯಾಗಿ ಅಂತ ತಿಳಿಸ್ತಾರೆ ರಮಾಬ್ರಹ್ಮಾದಿಗಳಲ್ಲಿ ಅವಿಷ್ಟವಾಗಿರ್ತಕ್ಕಂಥ ಬಿಂಬರೂಪಗಳು ವಿಭೂತಿ ರೂಪಗಳು ಈಗ ಅನೇಕ ರೂಪಗಳು ಕೂಡ ವಿವಕ್ಷಿತ ಆಗಿರುವಂಥದ್ದು ಆರು ರಸಗಳು ಸಾರ ಶುಭ ಪ್ರವೀತ್ತ ನಂದ ಸ್ಥೂಲ ಸಾರರಸ ಅಂತ ಹೇಳಿದ್ರೆ ಅನ್ನವನ್ನು ವೈಶ್ವಾನರ ಅಗ್ನಿ ಪಚನ ಮಾಡಿದಾಗ ಅದರ ಉತ್ತಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗತ್ತೆ ಮಧ್ಯಮವಾಗಿರ್ತಕ್ಕಂಥ ಸಾರ ಭಾಗ ಶರೀರ ಧಾತುಗಳಿಗೆ ಸೇರಿ ಶರೀರಕ್ಕೆ ಪುಷ್ಟಿಯನ್ನು ಕೊಡುತ್ತೆ ಸೂಕ್ಷ್ಮ ಭಾಗ ಅನ್ನೋದು ಮಲಮೂತ್ರಾದಿಗಳಾಗಿ ಹೊರಗೆ ಹೋಗುತ್ತೆ ಈ ಉತ್ತಮ ಮಧ್ಯಮ ಭಾ ಸಾರಭಾಗ ಏನಿದೆಯಲ್ಲ ಅದಕ್ಕೆ ಸಾರ ರಸ ಅಂತ ಅನ್ನಂ ಮಶಿತಮ್ ನಾವು ತಿಂದ ಅನ್ನವನ್ನು ಮೂರು ಭಾಗವಾಗಿ ವಿಭಾಗ ಮಾಡ್ತಾನೆ ಪರಮಾತ್ಮ ಮತ್ತು ವಾಯುದೇವರು ವಾಯುದೇವರ ಅಂತ ಅರಿಯಾಮೆಯಾಗಿ ಪರಮಾತ್ಮನೇ ಮಾಡುವಂಥ ಕಾರ್ಯ ಅದರಲ್ಲಿ ಸೂಕ್ಷ್ಮ ಭಾಗ ಅನ್ನೋದು ಮನಸ್ಸಿಗೆ ಉಪಾದಾನ ಕಾರಣ ಆಗುತ್ತೆ ಆ ಸಾರ ಭಾಗವು ಕೂಡ ಸಾರ ರಸ ಅಂತ ಕರೆಸ್ಕೊಳುತ್ತೆ ಮಧ್ಯಭಾಗ ಅನ್ನೋದು ದೇಹದ ಶರೀರದ ತುಷ್ಟಿ ಮತ್ತು ಪುಷ್ಟಿಗೆ ಕಾರಣೀಭೂತವಾಗುತ್ತೆ ಅದು ಕೂಡ ಸಾರ ರಸ ಅಂತ ಕರೆಸ್ಕೊಳುತ್ತೆ ಆ ಸ್ಥೂಲ ಭಾಗವನ್ನು ಮಲಮೂತ್ರಾದಿಗಳ ಮೂಲಕ ಭಗವಂತ ಅದನ್ನು ಹೊರಗಾಕಿ ದೇಹವನ್ನು ನೈರ್ಮಲ್ಯದಿಂದ ಕಾಪಾಡುವಂತೆ ಮಾಡ್ತಾನೆ ಶುಭರಸ ಅಂದ್ರೆ ಅನ್ನವನ್ನು ಭಗವಂತನಿಗೆ ನಿವೇದನ ಮಾಡಿದಾಗ ವೈಶ್ವದೇವ ಬ್ರಾಹ್ಮಣರ ಭೋಜನ ಅಲ್ಲಿ ಪ್ರಾಣಾಗ್ನಿಹೋತ್ರ ಅಥವಾ ವೈಶ್ವನರಯ ಯಜ್ಞಾಂತಿ ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಆ ಶುಭ ಶುಭರಸ ಅನ್ನದಲ್ಲಿ ಬಂದು ಸೇರಿಕೊಳ್ಳುತ್ತೆ ಉದಾಹರಣೆಗೆ ನೈವೇದ್ಯವನ್ನು ಮೂಲಮಂತ್ರದಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ತುಳಸಿ ದಳ ಸಹಿತವಾಗಿ ಉದಕದಿಂದ ಪ್ರೋಕ್ಷಣೆ ಮಾಡಿ ಅಮೃತ ಸ್ರಾವಿಣಿ ಅಂಥೇಳಿ ಧೇನು ಮುದ್ರೆಯನ್ನು ಪ್ರದರ್ಶನ ಮಾಡಿದಾಗ ಅದರಲ್ಲಿ ಅಮೃತ ರಸ ಅನ್ನೋದು ಬಂದು ಸೇರಿಕೊಳ್ಳುತ್ತೆ ಅನ್ನಾಭಿಮಾನಿ ರಸಾಭಿಮಾನಿ ದೇವತೆಗಳನ್ನು ನೈವೇದ್ಯದಲ್ಲಿ ಅವಹನೆ ಮಾಡಿದಾಗ ಆ ದೇವತೆಗಳ ಸ್ವರೂಪಭೂತವಾಗಿರ್ತಕ್ಕಂಥ ರಸಗಳು ಕೂಡ ಇಲ್ಲಿ ಬಂದು ಸೇರತ್ತೆ ಭಗವಂತನಿಗೆ ಕಪಿಲಾತ್ಮಕ ದಿವ್ಯಚಕ್ಷುಷ್ಯನಿಂದ ಇದನ್ನು ನೋಡು ಥಮ್ ಅವಲೋಕಯ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅವನ ಮುಂದೆ ಆ ಎಲ್ಲ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳನ್ನು ನಿವೇದನೆಗೆ ಅಂತ ನೈವೇದ್ಯಕ್ಕಾಗಿ ಮುಂದೆ ಇಟ್ಟಾಗ ಅವನ ಸ್ವಾಕ್ಯ ಸ್ವಾದುರಸಗಳಿಂದ ರಸಗಳಿಂದ ಅನ್ನೋದು ತುಂಬಿಕೊಳ್ಳುತ್ತೆ ಈ ಎಲ್ಲಕ್ಕೆ ಶುಭ ರಸ ಅಂತ ಕರೆಯೋದು ಇನ್ನು ಪ್ರವಿವಿಕ್ತ ರಸ ಅಂದರೆ ಪ್ರವಿವಿಕ್ತ ಅಂದರೆ ಸ್ವಾಪ್ನ ಪದಾರ್ಥಗಳಲ್ಲಿರುವಂತಹ ತೈಜಸ ನಾಮಕ ಪರಮಾತ್ಮ ಭೋಗ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂಥ ಒಂದು ರಸ ವಿಲಕ್ಷಣವಾಗಿರುವಂಥದ್ದು ಅದನ್ನು ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಬಾಹ್ಯ ಪದಾರ್ಥಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ಸಂಸ್ಕಾರಮಯವಾಗಿರ್ತಕ್ಕಂಥ ವಾಸನಾ ಪದಾರ್ಥಗಳದು ಆ ವಾಸನಾ ನಿರ್ಮಿತ ಪದಾರ್ಥಗಳಲ್ಲಿರುವಂತಹ ವಿಲಕ್ಷಣವಾದ ರಸ ಮಾನಸ ಪೂಜೆಯಲ್ಲಿ ಈ ರಸವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಇದೇ ಪ್ರವಿವಿಕ್ತ ರಸ ಇನ್ನು ನಂದ ರಸ ಅಂದರೆ ಯೋಗ ಸಿದ್ಧಿ ಪಡೆದಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಪದಾರ್ಥಗಳಲ್ಲಿ ತಮ್ಮ ಯೋಗ ಸಾಮರ್ಥ್ಯದಿಂದ ಅಪೂರ್ವವಾಗಿರ್ತಕ್ಕಂಥ ರಸಗಳನ್ನು ತಾವೇ ತುಂಬಿಸಿ ಅದನ್ನು ಭೋಗ ಮಾಡುವಂತಹ ವಿಶೇಷ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಯಥೇಷ್ಟಾನಂದ ಸಂಪ್ರಾಪ್ತಿ ಪ್ರಾಕಾಮ್ಯ ಮೀತಿ ಭಾಗವತ ತಾತ್ಪರ್ಯದಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಇದು ಯೋಗಿಗಳಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳಿಗೆ ಆನಂದ ಕೊಡುವಂತಹ ರಸಾದ್ರಿಂದ ಆದ್ದರಿಂದ ನಂದರಸ ಅಂತ ಇದಕ್ಕೆ ಹೆಸರು ಯಾದೃಶಾನಂದ ಕಾಮಸ್ಯ ತಾದೃಶಾನಂದ ಸಂಭವ ಭೋಗಾನ್ ವಿನೈವ ಪ್ರಾಕಾಮ್ಯ ಮಣಿಮಾದೇ ಅಣಿಮಾದೇಹೆ ಪೃಥಕ್ ಅಂತ ಯಾವ ರಸದ ಅಪೇಕ್ಷೆ ಬಂದರೂ ಆ ರಸವನ್ನಾಗಿ ಯೋಗ ಸಾಮರ್ಥ್ಯದಿಂದ ಪರಿವರ್ತನೆ ಮಾಡ್ಕೊತಾರೆ ಅಪರೋಕ್ಷ ಜ್ಞಾನಿಗಳಿಗೆ ಆನಂದ ಕೊಡುವಂತಹ ರಸ ನಂದರಸ ಅಂತ ಇನ್ನು ಸ್ಥೂಲ ರಸ ಎಲ್ಲ ಸೂಕ್ಷ್ಮ ರಸಗಳಿಗಿಂತ ವ್ಯತಿರಿಕ್ತವಾಗಿರ್ತಕ್ಕಂಥ ನಾವು ಉಣ್ಣುವಂತಹ ರಸ ಏನಿದೆ ಅದು ಸ್ತೂಲ ರಸ ಆರನೇದು ನಿಸಾರ ರಸ ನಮ್ಮ ದೃಷ್ಟಿಯಲ್ಲಿ ನಿಸಾರವಾಗಿ ಕಾಣುವಂತಹ ಪಶುಗಳು ತಿನ್ನುವ ಒಣ ಹಿಂಡಿ ಇದನ್ನು ನಿಸ್ಸಾರ ಅಂತ ಅನ್ಕೋತೀವಿ ಆದರೆ ಅದು ಸರಿಯಲ್ಲ ಅಂತ ತಿಳಿಸ್ತಾರೆ ವ್ಯಾಖ್ಯಾನಕಾರರು ಪಶುಗಳಿಗೂ ಅವುಗಳ ಅಂತರ್ಯಾಮಿಯಾಗಿ ಅವು ಸ್ಥೂಲ ರಸಗಳೇ ಆದ್ದರಿಂದ ನಿಷಿದ್ಧವಾಗಿರ್ತಕ್ಕಂಥ ಮದ್ಯ ಮಾಂಸ ಅದರಲ್ಲಿರುವಂತಹ ರಸನೇ ನಿಸ್ಸಾರ ರಸ ಅಂತ ಪಾಪಿಗಳು ನರಕದಲ್ಲಿ ವಿಷಕ್ರಿಮಿಯಂತೆ ಮಲಮೂತ್ರಾದಿ ರಸವನ್ನು ಉಣ್ತಾರೆ ಭಗವಂತನೇ ಅವರಿಗೆ ಉಣಿಸ್ತಾನೆ ಅವರು ಉಣ್ಣೋನನ್ನು ನೋಡಿ ಭಗವಂತ ಸಂತೋಷಪಡ್ತಾನೆ ಯಾಕೆಂದರೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಪರಮಾತ್ಮ ಅವರಿಗೆ ಉಣಿಸೋದು ಅವನಿಗೆ ಇಷ್ಟವೇ ಕಾರ್ಯ ಈ ನಿಸ್ಸಾರ ರಸವು ಭಗವಂತನಿಗೆ ಈ ರೀತಿಯಾಗಿ ಪ್ರಿಯ ಅಂತ ಅವನಿಗೆ ಅರ್ಪಣೆಯನ್ನು ಮಾಡಬೇಕು ಯದ್ಯಪಿ ಇದು ಅಶುಭ ರಸ ಆಗಿದ್ದರೂ ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ಆದರೆ ಅಶುಭರಸವನ್ನು ಪರಮಾತ್ಮ ಭೋಗ ಮಾಡೋದಿಲ್ಲ ಆದರೂ ಉಣ್ಣೋದಿಲ್ಲ ಅಂದರೆ ಅವನ ಆಗ್ರಾಣ ಇತ್ಯಾದಿ ರೂಪವಾಗಿ ಸಾಕ್ಷಾತ್ತಾಗಿ ಉಣ್ಣೋದಿಲ್ಲ ಅಂತ ಅರ್ಥ ಉಣ್ಣೋದೇ ಇಲ್ಲ ಅಂತ ಅರ್ಥ ಅಲ್ಲ ಆ ರೀತಿಯಾಗಿ ಉಣ್ಣೋದೇ ಇಲ್ಲ ಅಂತ ಅರ್ಥ ಮಾಡಿದ್ರೆ ಅವನಿಗೆ ಸಾರಭೋಕ್ತೃತ್ವ ಅಥವಾ ಸರ್ವಭೋಕ್ತೃತ್ವ ಅನ್ನೋದನ್ನು ಹೇಳೋದು ಕಷ್ಟ ಆದ್ದರಿಂದ ಶಾಸ್ತ್ರಕಾರ ತಿಳಿಸ್ತಾರೆ ಅತ್ತ ಚರಾಚರ ಗ್ರಹಣ ತನ್ನ ಬ್ರಹ್ಮಸೂತ್ರದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಭಗವಂತ ಉಣ್ತಾನೆ ಅಂತಿದೆ ಅಂದಮೇಲೆ ಇಂಥ ಅರಸವನ್ನು ಉಣ್ಣೋದಿಲ್ಲ ಅನ್ನೋದು ಎಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ನಿಯಮವನ್ನು ಕರಾರನ್ನು ಹೇಳಿಲ್ಲ ಆದ್ದರಿಂದ ಭಗವಂತ ಸರ್ವಭೋಕ್ತರು ಆದ್ದರಿಂದ ಉಣ್ತಾನೆ ಅಂತನೂ ಅಲ್ಲ ಉಣ್ಣಲ್ಲ ಅಂತಲ್ಲ ಶುಭವನ್ನು ಸ್ವೀಕಾರ ಮಾಡ್ತಾನೆ ಅಶುಭವನ್ನು ತಾನು ಸ್ವೀಕಾರ ಮಾಡೋಲ್ಲ ಆ ಜೀವರಿಗೆ ಅಂತ ಹೀಗೆ ಆರು ಬಗೆಯ ಭಗವದ್ ರೂಪಗಳಿಗೆ ಎಲ್ಲಕ್ಕೂ ಎಲ್ಲ ಆರು ರಸಗಳನ್ನು ಅರ್ಪಣೆಯನ್ನು ಮಾಡಬೇಕು ಅಂತ ಅಲ್ಪರಿಗಿ ರಹಸ್ಯವ ತಿಳಿಸಬಾರದು ಅಂತ ಇಲ್ಲಿ ಒಂದು ರಹಸ್ಯ ಪ್ರಮೇಯ ಅನ್ನೋದಿದೆ ನಾವು ದೇವನ ಮುಂದೆ ನೈವೇದ್ಯಕ್ಕೆ ಅಂತ ಇಡುವಂತಹ ಪದಾರ್ಥಗಳಲ್ಲಿ ಕೇವಲ ಭಗವಂತನಿಗೆ ಯೋಗ್ಯವಾಗಿರ್ತಕ್ಕಂಥ ಸ್ವಾಖ್ಯ ರಸ ಇದೆ ರಮಾಯೋಗ್ಯ ರಸ ಇದೆ ಬ್ರಹ್ಮಾದಿ ಯೋಗ್ಯವಾಗಿರ್ತಕ್ಕಂಥ ರಸ ಇದೆ ಅಪರೋಕ್ಷಿಗಳಾಗಿರ್ತಕ್ಕಂಥ ಯೋಗಿಗಳಿಗೆ ಭೋಗ್ಯವಾಗುವಂಥ ರಸ ಇದೆ ನಮ್ಮಂಥ ಅಜ್ಞಾನಿಗಳಿಗೆ ಭೋಗ್ಯವಾಗಿರ್ತಕ್ಕಂಥ ಸ್ಥೂಲ ರಸವೂ ಇದೆ ಈ ಐದೂ ರಸಗಳು ಕೂಡ ಶುಭ ರಸಗಳು ಅವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಭಗವಂತ ಸರ್ವಶಕ್ತ ಸರ್ವ ಶುಭಂ ಪಿಬತಿ ಅಸೌ ನಿತ್ಯಂ ನಾಶುಭಂ ಹ ಸ ಹರಿ ಅಶುಭ ರಸವನ್ನು ಪಾಪಿಗಳ ಮಾತ್ರ ಉಣ್ತಾರೆ ಅವರಿಗೆ ಮಾತ್ರ ಅದು ಯೋಗ್ಯವಾಗಿರುವಂಥದ್ದು ಅದನ್ನು ಭಗವಂತ ಉಣ್ಣೋದಿಲ್ಲ ಪರಮಾತ್ಮ ಕೇವಲ ಶುಭರಸವನ್ನೇ ಸ್ವೀಕಾರ ಮಾಡ್ತಾನೆ ಸ್ಥೂಲ ಕೂಡ ಶುಭ ಯಾಕೆ ಅಂದರೆ ಅವತಾರದಲ್ಲಿ ಭಗವಂತ ಅದನ್ನು ಉಣ್ತಾನೆ ಅನ್ನೋದು ಕೃಷ್ಣಾವತಾರ ಇತ್ಯಾದಿ ಪ್ರಸಂಗಗಳಲ್ಲಿ ವರ್ಣಿತವಾಗಿರುವಂಥದ್ದು ವಿಚಾರ ಹೀಗಾಗಿ ಸ್ಥೂಲ ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಆರು ರೂಪಗಳಿಗೆ ಆರು ರಸಗಳನ್ನು ಕ್ರಮವಾಗಿ ಅರ್ಪಣೆ ಮಾಡಬೇಕೆ ಹೊರತು ಎಲ್ಲ ರಸಗಳನ್ನು ಎಲ್ಲ ರೂಪಗಳಿಗೆ ಅರ್ಪಿಸೋದಲ್ಲ ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಅಂತ ತಿಳಿಸ್ತಾರೆ ಹೀಗೆ ಮಾಡಿದ್ರೆ ಭಗವದ್ ರೂಪಗಳಲ್ಲಿ ಭೇದ ತಾರತಮ್ಯಗಳನ್ನು ಮಾಡಿದಂಥ ಆಗತ್ತೆ ಭಗವಂತ ಕೇವಲ ಸ್ವಾಕ್ಯರಸ ಸ್ವೀಕಾರ ಮಾಡ್ತಾನೆ ಅಂತ ಅದನ್ನು ಮಾತ್ರ ಅರ್ಪಣೆ ಮಾಡಿದ್ದಾರೆ ನಾವು ಉಣ್ತಕ್ಕಂಥ ಸ್ಥೂಲವ ರಸವನ್ನು ಭಗವಂತನಿಗೆ ಅರ್ಪಣೆ ಮಾಡದೇ ಇದ್ದರೆ ಅದು ಅವನ ಪ್ರಸಾದ ಆಗೋದಿಲ್ಲ ಜೀವ ಪರಮಾತ್ಮನಿಗೆ ನಿವೇದನ ಮಾಡಿ ಉಚ್ಚಿಷ್ಟವನ್ನು ಅಂದರೆ ಭಗವಂತರ ಪ್ರಸಾದ ಅಂತ ಈ ಆದ್ದರಿಂದ ಸ್ಥೂಲ ರಸವನ್ನ ಭಗವಂತನಿಗೆ ನಾವು ನಮಗೆ ಭೋಗ್ಯಕ್ಕೆ ರಸವನ್ನ ಅರ್ಪಣೆ ಮಾಡದೇ ಇದ್ದರೆ ಅದು ಭಗವಂತನ ಪ್ರಸಾದ ಆಗೋದಿಲ್ಲ ನಾವು ಅದನ್ನು ಸ್ವೀಕಾರ ಮಾಡಿದರೆ ನಮಗೆ ಪ್ರಸಾದ ಅಲ್ಲಾದ್ರಿಂದ ಪಾಪವೇ ಬರ್ತಾಯಿದೆ ಹೊರತು ಪುಣ್ಯ ಬರೋದಿಲ್ಲ ಈ ಪದ್ಯದಲ್ಲಿ ಕಾರಣಾಂತರಿಯಾಮಿ ಇಷ್ಟೇ ಆರು ರೂಪಗಳನ್ನು ಹೇಳಿದರೆ ಕ್ರಮವಾಗಿ ಆರು ರಸ ಅಂತ ಅದನ್ನು ಅನ್ವಯ ಮಾಡಲಿಕ್ಕೆ ಬರ್ತಾಯಿತ್ತು ಆದರೆ ಅಂಶಾದಿ ಇಲ್ಲಿ ಪದ್ಯವನ್ನ ಹೇಳೋ ಕಾಲಕ್ಕೆ ಕಾರಣಾಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತ ಅಂಶಾದಿ ರೂಪಕ್ಕೆ ಅಂದರೆ ಅಂಶ ಬದಲಾಗಿರ್ತಕ್ಕಂಥ ಎಲ್ಲ ರೂಪಗಳಿಗೆ ಸಾರ ಶುಭ ಪ್ರವಿವಿಕ್ತ ನಂದ ಸ್ಥೂಲ ಅಂತ ಆರು ರಸಗಳನ್ನು ಅರ್ಪಣೆ ಮಾಡಬೇಕು ಅಂತಲೇ ಪದ್ಯದಲ್ಲಿ ತಿಳಿಸಿರುವಂಥದ್ದು ಆದ್ದರಿಂದ ಆರು ರೂಪಗಳಿಗೆ ಕ್ರಮವಾಗಿ ಆರು ರಸಗಳು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಭಗವಂತನಿಗೆ ಅನಂತ ರೂಪಗಳು ಆರು ರೂಪಗಳ ಮಾತ್ರ ಅಲ್ಲದೆ ಆವೇಶ ವಿಭೂತಿ ಪ್ರೇರಕ ಪ್ರೇರ್ಯ ಹೀಗೆ ಅನಂತ ರೂಪಗಳಿದೆ ಆದ್ದರಿಂದ ಆ ಬೇರೆ ರೂಪಗಳಿಗೂ ಕೂಡ ಈ ಆರು ರಸಗಳನ್ನೇ ಅರ್ಪಣೆ ಮಾಡಬೇಕು ಆದ್ದರಿಂದ ಎಲ್ಲ ರೂಪಗಳಿಗೂ ಎಲ್ಲ ರಸಗಳನ್ನು ಅರ್ಪಣೆ ಮಾಡಲೇಬೇಕು ಎಲ್ಲ ರೂಪಗಳು ಕೂಡ ಸರ್ವಭೋಕ್ತರಾದ ಪರಮಾತ್ಮನ ರೂಪಗಳೇ ಅವುಗಳಲ್ಲಿ ಅಭೇದ ಭಗವಂತ ಸರ್ವಭೋಕ್ತೃ ಅಲ್ಪರಿಗೆ ಈ ಸೂಕ್ಷ್ಮ ವಿಚಾರಗಳನ್ನು ಹೇಳದೆ ಸದಾ ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸ್ತೋತ್ರ ಮಾಡಬೇಕು ಅಲ್ಪರಿಗೆ ಹೇಳಿದ್ರು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ತಾ ತಾಯೇತಾಹ ಸಂವಿತಾಹ ನಾನಂತೆ ವಾಸಿನೇ ಪ್ರಬ್ರೂಯಾತ್ ನಾ ಸಂವತ್ಸರ ವಾಸಿನೆ ನಾ ಅಂತ ಈ ರಹಸ್ಯವಿದ್ಯೆಗಳನ್ನು ಶಿಷ್ಯ ಅಲ್ಲದೇ ಇದ್ದವನಿಗೆ ಗುರುಕುಲ ಮಾಡದೇ ಇದ್ದವನಿಗೆ ತಾನು ತಿಳಿದು ಇನ್ನೊಬ್ಬರಿಗೆ ಉಪದೇಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲದೆ ಇರೋವನಿಗೆ ಅಲ್ಪರಿಗೆ ಹೇಳಬಾರದು ಅಂತ ಉಪನಿಷತ್ತು ತಿಳಿಸ್ತಾ ಇದೆ ಇನ್ನು ರಹಸ್ಯವಾದ ಪ್ರಮೇಯ ಅಂದ್ರೆ ನೈವೇದ್ಯ ಪದಾರ್ಥಗಳಲ್ಲಿ ಅಭಿಮಾನಿ ದೇವತೆಗಳನ್ನು ಅಲ್ಲಿ ಅಭಿಮಾನಿ ದೇವತಾ ಅಂತರ್ಗತ ಭಗವದ್ ರೂಪಗಳನ್ನು ಕೂಡ ಚಿಂತನೆ ಮಾಡಬೇಕು ಅಭಿಮಾನಿಗಳು ನಿಯಾಮಕನಿಗೆ ಎಲ್ಲ ರಸಗಳನ್ನು ಕೂಡ ಅರ್ಪಣೆ ಮಾಡ್ತಾರೆ ಅಂತ ಚಿಂತನೆ ಮಾಡಬೇಕು ಉದಾಹರಣೆ ಅಂದರೆ ಅನ್ನದಲ್ಲಿ ಚಂದ್ರ ಅಂತರ್ಗತ ಕೇಶವ ಚಂದ್ರ ಅಭಿಮಾನಿ ದೇವತ ಆ ಚಂದ್ರನಿಗೆ ನಿಯಾಮಕ ಕೇಶವ ಈ ಚಂದ್ರ ಅನ್ನದಲ್ಲಿದ್ದು ಕೇಶವನಿಗೆ ಅಲ್ಲಿರುವಂಥ ರಸವನ್ನು ಅರ್ಪಣೆ ಮಾಡ್ತಾನೆ ತುಪ್ಪದಲ್ಲಿ ಲಕ್ಷ್ಮಿ ಗೋವಿಂದನಿಗೆ ವೃತ್ತದಲ್ಲಿರುವ ರಸವನ್ನು ಅರ್ಪಣೆ ಮಾಡ್ತಾರೆ ಬೆಣ್ಣೆಯಲ್ಲಿ ಮುಖ್ಯ ಪ್ರಾಣ ತ್ರಿವಿಕ್ರಮನಿಗೆ ಹಾಲಿನಲ್ಲಿ ಸರಸ್ವತಿ ವಿಷ್ಣುವಿಗೆ ಮೊಸರಿನಲ್ಲಿ ಚಂದ್ರ ವಾಮನಿಗೆ ಕುಡಿಯುವ ನೀರಿನಲ್ಲಿ ಬುಧ ಕೃಷ್ಣನಿಗೆ ಪಾನಕದಲ್ಲಿ ರನಿಗೆ ತಾಂಬೂಲದಲ್ಲಿ ಗಂಗಾದೇವಿ ಭಗವಂತನಿಗೆ ಉಣಿಸ್ತಾರೆ ಹೀಗೆ ನಾನಾ ಸುಭಕ್ಷಗಳಲ್ಲೂ ಕೂಡ ಚಿಂತನೆಯನ್ನು ಮಾಡಿ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಹೀಗೆ ಪರಮಾತ್ಮ ಕಾರಣ ರೂಪ ಅಂತರ್ಯಾಮಿ ರೂಪ ಸ್ತೂಲ ರೂಪ ಅವತಾರ ರೂಪ ವ್ಯಾಪ್ತರೂಪ ಅಂಶರೂಪ ಹೀಗೆ ಎಲ್ಲ ರೂಪಗಳಿಗೆ ಸಾರರಸ ಶುಭರಸ ಪ್ರವೀಕ್ತರಸ ಆನಂದರಸ ಸ್ಥೂಲರಸ ನಿಸ್ಸಾರ ರಸ ಅಂತ ಆ ಎಲ್ಲ ರಸಗಳನ್ನು ಕೂಡ ಪರಮಾತ್ಮಗೆ ಅರ್ಪಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ